ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ವೇದಾಂತಬಾಲಬೋಧೆ ಪ್ರಾತಸ್ಮರಣ ಸ್ತೋತ್ರ ಶಂಕರಾಚಾರ್ಯರ ಕೃತಿ ಮೂರೆ ಮೂರು ಸ್ತೋತ್ರಗಳು ಆದರೆ ಅನಂತವಾದಂತಹ ಆತ್ಮಜ್ಞಾನದ ತಳಹದಿಯನ್ನು ಹೊಂದಿರತಕ್ಕಂತಹ ವಿಚಾರಗಳು ಅವಸ್ಥಾತ್ರಯಗಳು ಇತ್ಯಾದಿ ವಿಚಾರಗಳು ಇದರಲ್ಲಿ ಹುದುಗಿವೆ ಅಡಗಿವೆ ಇದನ್ನು ವಿಸ್ತಾರವಾಗಿ ಸ್ವಾಮಿ ಸತ್ಯಾನಂದೇನ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾರೆ ವೇದಾಂತ ಬಾಲಬೋಧೆ ಅಂತೇಳಿ ಶಂಕರ ಪೂಜ್ಯ ಶರಣಾರ್ವಿಂದ ಶರಣಾಗುತ್ತಾ ಶ್ರೀ ಶ್ರೀ ಸತ್ಯಾನಂದ ಸರಸ್ವತಿ ಸ್ವಾಮೀಜಿಯವರ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಸದ್ಗುರುಗಳು ಮಹಾ ಮಹೋಪಾಧ್ಯಾಯರು ವೇದಾಂತ ವಾರಿದಗಳು ವೇದ ಬ್ರಹ್ಮರೂವಾದ ಡಾಕ್ಟರ್ ವಿದ್ವಾನ್ ಕೆ ಜಿ ಸುಬ್ರಹಣ ಶರ್ಮ ಚರಣ ಕಮಲಗಳಲ್ಲಿ ಶರಣಾಗುತ್ತಾ ಈ ವೇದಾಂತ ಬಾಲಬೋಧೆ ಅಥವಾ ಪ್ರಾತಃಸ್ಮರಣ ಸ್ತೋತ್ರ ಇದನ್ನು ಮುಂದುವರಿಸ್ತಾ ಇದ್ದೇವೆ ಅದರಲ್ಲಿರ್ತಕ್ಕಂಥ ಮೂರು ಶ್ಲೋಕಗಳನ್ನು ಒಮ್ಮೆ ನೋಡೋಣ ಮತ್ತೊಮ್ಮೆ ಪ್ರಾತಸ್ಮರ ಹೃದಯ ಸಂಸ್ಫುರದಾತ್ಮತತ್ವ ಸಚಿತ್ಸುಕರಹಂ ಸಗತಿರೀಯಸ್ವಪ್ನಜಾಗರಸುಷುಪ್ತಮವೈತಿ ತತ್ ಬ್ರಹ್ಮ ನಿಷ್ಕಮ್ ನ ಭೂತಸಂಘ ಪ್ರಾತರ್ಭಜಿ ಮನಸೋ ವಚಸಗ್ಯ ಭಿ ನಿಖಿಲಾಯದನುಗ್ರಹೇಣ ಯನ್ನೇತಿ ನೇತಿ ವಚನೈರ್ ನಿಗಮ ಅವೋಚು ಸ್ತಂದೇವೇವಜಮಚ್ಯುತಮುರಗ್ರ್ಯಂ ಪ್ರಮಸ ಪರಮರ್ಕವರ್ಣ ಪೂರ್ಣ ಸನಾತನಪದ ಪುರುಷೋತ್ತಖ್ಯಂ ಯಸ್ ಜಗದಶೇಷಮಶಮೂರ್ತ ರಜ್ಜ್ವಾಂಭುಜಂಗಮ ಪ್ರತಿಭಾತಿ ವೈ ಶ್ಲೋಕತ್ರಯಂ ಪುಣ್ಯಂ ಲೋಕತ್ರಯ ವಿಭೂಷಣಂ ಪ್ರಾತಃ ಕಾಲೇ ಪಠೇಧ್ಯಸ್ತು ಸಗಚ್ಚೇತ್ ಪರಮಂ ಪದಂ ಅಂತೇಳಿ ಅದರ ಫಲಶ್ರುತಿ ಹೀಗೆ ಇದು ಮೂರು ಶ್ಲೋಕಗಳು ಪ್ರಾತಃಸ್ಮರಣ ಸ್ತೋತ್ರ ಅಂಥೇಳಿ ಅದನ್ನು ಆತ್ಮಬೋಧ ಎಂಬುದಾಗಿ ಸ್ವಾಮಿ ಸಚಿ ನಾನಂದ ಸ್ವಾಮಿಯವರು ವಿಸ್ತಾರವಾಗಿ ವಿವರಿಸ್ತಾರೆ ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಶ್ಲೋಕದಲ್ಲಿ ಪ್ರಾತಃಸ್ಮರಾಮಿ ಹೃದಯ ಸಂಸ್ಫುರದ ಆತ್ಮತತ್ವಂ ಎನ್ನುವ ವಿಚಾರದ ಬಗ್ಗೆ ನಿನ್ನೆ ದಿವಸ ನೋಡಿದೆವು ಹೃದಯದಲ್ಲಿ ಬೆಳಗುವುದು ಅಂದರೆ ಏನು ಹೃದಯ ಅಂದರೆ ಮನಸ್ಸು ಅದರಲ್ಲಿ ಬೆಳಗುವುದು ಅಂದರೆ ತೋರುವಂಥದ್ದು ಅಂಥೇಳಿ ಮುಂತಾಗಿ ನಾವು ನೋಡಿದ್ದೇವೆ ಎಲ್ಲವೂ ಮನಸ್ಸಿನಲ್ಲಿ ತೋರ್ತದೆ ಅಲ್ವೇ ಆತ್ಮತತ್ವವು ಮನಸ್ಸಿನಲ್ಲಿ ತೋರ್ತದೆ ವಿಶೇಷ ಏನು ಅಂತ ಕೇಳಿದರೆ ಆತ್ಮನನ್ನು ಮನಸ್ಸು ನೋಡಲಾರದು ಆತ್ಮನು ಮನಸ್ಸಿಗೆ ವಿಷಯನಲ್ಲ ಹೇಗೆ ಅಂತೇಳಿ ಕೇಳಿದರೆ ದೀಪಕ್ಕೆ ಇನ್ನೊಂದು ದೀಪ ಬೇಕಾಗಿಲ್ಲ ಹಾಗೆ ಆತ್ಮಕ್ಕೆ ಇನ್ನೊಂದು ಬೆಳಗುವಂಥದ್ದು ಬೇಡ ಅದೇ ಬೆಳಗುವಂಥದ್ದು ಆತ್ಮವನ್ನು ತೋರಲಿಕ್ಕೆ ಬೇರೆಲ್ಲ ವಸ್ತುಗಳನ್ನು ತೋರಲಿಕ್ಕೆ ಆತ್ಮ ಬೇಕು ಆದರೆ ಆತ್ಮವನ್ನು ತೋರಲಿಕ್ಕೆ ಅದು ತಾನೇ ತಾನಾಗ ಮನಸ್ಸಿನಲ್ಲಿ ಗೋಚರವಾಗ್ತದೆ ಅದನ್ನು ತೋರಿಸ್ಲಿಕ್ಕೆ ಇನ್ನೊಂದು ದೀಪ ಬೇಡ ಆ ದೀಪಕ್ಕೆ ಅಥವಾ ಆ ಜ್ಞಾನಕ್ಕೆ ಇನ್ನೊಂದು ಜ್ಞಾನ ಬೇಡ ಅಂತೇಳಿ ಅದೇ ಜ್ಞಾನ ಸ್ವರೂಪ ಅಂತೇಳಿ ಸತ್ಯಚಿತ ಆನಂದ ಸ್ವರೂಪ ಹಾಗಾದರೆ ಆತ್ಮ ಯಾವುದಕ್ಕೆ ವಿಷಯನೇ ಅಲ್ವೇ ತನ್ನನ್ನು ನೋಡುವ ವಿಷಯವೇ ವಿಷಯಿಯೇ ಇಲ್ಲದಿದ್ದರೆ ಅವನು ಇಲ್ಲವೆಂದೇ ಆಗ್ತದಲ್ಲ ಅಂದರೆ ಆತ್ಮನೇ ವಿಷಯಿ ಉಳಿದವೆಲ್ಲ ಆತ್ಮನಿಗೆ ವಿಷಯಗಳು ಮನಸ್ಸು ಕೂಡ ಅಂಥೇಳಿ ಹೇಳಿದಾಗ ಹಾಗಾದರೆ ಆತ್ಮನನ್ನು ನೋಡೋದು ಯಾರು ಎಲ್ಲ ವಸ್ತುಗಳು ತಮಗೆ ವಿಷಯಿ ಎಂದು ಇದ್ದರೆ ತೋರಿಕೊಳ್ಳುವಂಥೇಳಿ ನಿಯಮ ಇಲ್ಲ ಅಂತೇಳಿ ಹೇಳ್ತಾರೆ ಯಾಕಂದರೆ ಯಾವ ವಸ್ತು ತಾನೇ ಬೆಳಗಲಾರದು ಅದಕ್ಕೆ ವಿಷಯ ಈ ಬೇಕು ಉದಾಹರಣೆಗೆ ಮನೆಯಲ್ಲಿರುವ ದೀಪ ಈಗಾಗಲೇ ನಾವು ಹೇಳಿದಾಗೆ ಅದನ್ನು ತೋರಿಸಲಿಕ್ಕೆ ಇನ್ನೊಂದು ದೀಪ ಬೇಡ ಬೇರೆಲ್ಲ ವಸ್ತುಗಳನ್ನ ತೋರಿಸ್ಲಿಕ್ಕೆ ದೀಪ ಬೇಕು ಹಾಗೆ ಯಾವುದು ತಾನೇ ತೋರಿಕೊಳ್ಳಲಾರದು ಅಂಥ ವಸ್ತುವನ್ನು ಅರಿಯೋದಕ್ಕೆ ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳ ಮನಸ್ಸಿನ ಸಹಾಯ ಬೇಕಾಗ್ತದೆ ಆದರೆ ತಾನೇ ಬೆಳಗುವ ಸ್ವಭಾವಗಳು ಆತ್ಮನನ್ನು ಬೆಳಗುವುದಕ್ಕೆ ಮತ್ತೊಂದು ವಿಷಯ ಈ ಈ ಅಭಿಪ್ರಾಯದಿಂದಲೇ ಶ್ಲೋಕದಲ್ಲಿ ಹೃದಯ ಸಂಸ್ಫುರತು ಮನಸ್ಸಿನಲ್ಲಿ ಚೆನ್ನಾಗಿ ತಾನೇ ಬೆಳಗುತ್ತಿರುವ ಎನ್ನತಕ್ಕಂಥ ವಿಶೇಷವನ್ನು ನಾವು ಕೊಟ್ಟಿದೆ ತಾನೇ ತಾನಾಗಿ ಬೆಳಗ್ತಾಯಿರ್ತಕ್ಕಂಥದ್ದು ಅದನ್ನು ನೋಡಬೇಕಾಗಿಲ್ಲ ಅಂದರೆ ಅದನ್ನು ತೋರಿಸಲಿಕ್ಕೆ ಇನ್ನೊಂದು ಬೆಳಕು ಬೇಕಾಗಿಲ್ಲ ಅಂಥೇಳಿ ಅದು ಒಂದನೇ ವಿಚಾರ ಆತ್ಮನು ಹೃದಯದಲ್ಲಿ ಬೆಳಗುತ್ತಿರುವವನು ಹೃದಯ ಸಂಸ್ಫೋರದ ಆತ್ಮತತ್ವಂ ಅಂಥೇಳಿ ಅದರ ನಂತರದೀಗ ಯತ್ ಸ್ವಪ್ನ ಜಾಗರ ಸುಷುಪ್ತಮ ವೈತಿ ನಿತ್ಯಂ ಎನ್ನತಕ್ಕಂಥ ಮೂರನೇ ಪಾದದ್ದು ವಿವರಣೆ ಇವತ್ತು ನೋಡೋಣ ಅಂದರೆ ಆತ್ಮನು ಅವಸ್ಥಾತ್ರಯ ಸಾಕ್ಷಿಯು ಎನ್ನತಕ್ಕಂಥ ವಿಚಾರ ಇದರ ಬಗ್ಗೆ ಇಲ್ಲಿ ಬರ್ತದೆ ಪ್ರಶ್ನೆ ಕೇಳ್ತಾರೆ ಮನಸ್ಸಿದ್ದರೆ ಮಾತ್ರ ತೋರ್ತಕ್ಕಂತಹ ಮಿಕ್ಕ ವಿಷಯಗಳಿಗಿಂತ ಆತ್ಮನಲ್ಲಿ ಯಾವ ವಿಶೇಷವಿದೆ ಉಳಿದವುಗಳೆಲ್ಲ ನಮಗೆ ಮನಸ್ಸಿದ್ದರೆ ಮಾತ್ರ ಕಾಣೋದು ಕೇಳೋದು ನಾವು ಎಲ್ಲೋ ಒಂದು ಕಡೆ ಆ ಯೋಚನೆಯಲ್ಲಿದ್ದರೆ ನಮ್ಮ ಎದುರುಗಡೆ ಏನೊಂದು ಆಚೆ ಹೋದರೂ ಕೂಡ ಅಥವಾ ಏನೋ ಶಬ್ದ ಕೇಳಿದರೂ ಕೂಡ ನಮಗೆ ಕೇಳುವುದಿಲ್ಲ ಅದು ಏನೋ ಒಂದು ಶಬ್ದ ಕೂಡ ನಮ್ಮ ಮನಸ್ಸಲ್ಲಿ ಗಮನ ಕೊಟ್ಟರೆ ಮಾತ್ರ ಕೇಳತಕ್ಕಂಥದ್ದು ಗಮನ ಕೊಟ್ಟರೆ ಮಾತ್ರ ನೋಡ್ತಕ್ಕಂಥದ್ದು ಯಾವುದೇ ಇಂದ್ರಿಯಗಳು ಹೀಗಿರುವಾಗ ಮಿಕ್ಕ ವಿಷಯಗಳಿಗಿಂತ ಆತ್ಮನಲ್ಲಿ ಯಾವ ವಿಶೇಷ ಇದೆ ನಾವು ಗಮನ ಕೊಟ್ಟರೆ ಮಾತ್ರ ಆತ್ಮ ಗೊತ್ತಾಗ್ತದೆ ಇಲ್ಲ ಇದ್ರೂ ಮತ್ತು ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಆತ್ಮನು ತೋರುವುದಕ್ಕೂ ಮನಸು ಬೇಕೇ ಬೇಕಲ್ವೇ ಮನಸ್ಸಲ್ಲದರೆ ಆತ್ಮ ಕಾಣುತ್ತದ ಹೀಗಿರುವಾಗ ಮಿಕ್ಕ ವಿಷಯಗಳಿಗೆ ಮತ್ತೊಂದು ವಿಷಯಿಯ ಅಪೇಕ್ಷೆ ಇದೆ ಎಂದು ಆತ್ಮನಿಗಿಲ್ಲವೆಂದು ಹೇಳುವುದಕ್ಕೆ ಆಧಾರ ಏನು ಈಗ ಬೇರೆಲ್ಲ ವಸ್ತುಗಳನ್ನು ನೋಡಲಿಕ್ಕೆ ಅಥವಾ ವಿಷಯಗಳನ್ನು ಕಾಣಲಿಕ್ಕೆ ವಿಷಯಿ ಒಬ್ಬ ಹಾಗಾದರೆ ಈ ಆತ್ಮನೂ ಕೂಡ ಅದೇ ರೀತಿ ಅಲ್ವಾ ಅವನನ್ನು ನೋಡಲಿಕ್ಕೆ ಇನ್ನೊಂದು ವಿಷಯ ಒಬ್ಬ ವಿಷಯ ಈ ಆ ವಿಷಯವನ್ನು ಆತ್ಮನ ವಿಷಯವನ್ನಾಗಿ ನೋಡಲಿಕ್ಕೆ ವಿಷಯ ಈ ಒಬ್ಬ ಬೇಕಲ್ಲ ಅಂತೇಳಿ ಪ್ರಶ್ನೆ ಕೇಳ್ತಾರೆ ಆಗ ಉತ್ತರ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ಆತ್ಮನಿಗೆ ಯಾವಾಗಲೂ ಮನಸ್ಸಿನ ಅಪೇಕ್ಷೆ ಇದೆ ಅಂತೇಳಿ ತಿಳಿಯುವಂಥದ್ದು ತಪ್ಪು ಯಾಕಂದರೆ ಮನಸ್ಸಿನ ಅಪೇಕ್ಷೆ ಇಲ್ಲದೇ ಆತ್ಮನು ಬೆಳಕ್ತಾಯಿರ್ತಾನೆ ಇಷ್ಟೇ ಅಲ್ಲ ಮನಸ್ಸನ್ನು ಆತ್ಮನೇ ಬೆಳಗ್ತಾಯಿದ್ದಾನೆ ಇದನ್ನು ಅವಸ್ಥಾ ಅವಸ್ಥಾತ್ರಯ ಪರೀಕ್ಷೆಯಿಂದ ಗೊತ್ತುಪಡಿಸಿಕೊಳ್ಳಬಹುದು ಅಂತೇಳಿ ಹೇಳ್ತಾರೆ ಆಗ ಪ್ರಶ್ನೆ ಮಾಡ್ತಾರೆ ಅವಸ್ಥಾತ್ರಯ ಅಂತ ಹೇಳಿದರೆ ಏನು ಕನಸು ಎಚ್ಚರ ಗಾಢನಿದ್ರೆ ಇವುಗಳಿಗೆ ಅವಸ್ಥಾತ್ರಯ ಅಂತೇಳಿ ಹೆಸರು ಸ್ವಪ್ನ ಜಾಗ್ರತ ಸುಶುಪ್ತಿ ಇವುಗಳ ವಿಷಯಕ್ಕೆ ವಿಚಾರ ಮಾಡತಕ್ಕದ್ದು ಏನಿದೆ ಎಚ್ಚರ ಅಂತೇಳಿದರೆ ಏನು ಇದು ಯಾರಿಗೆ ಆಗ್ತದೆ ಎಚ್ಚರದಲ್ಲಿ ಆತ್ಮನು ಯಾವಾಗಲೂ ಇರ್ತಾನೋ ಎಚ್ಚರದಲ್ಲಿ ತೋರುವ ಆತ್ಮನಲ್ಲದ ವಿಷಯಗಳ ಸ್ವಭಾವವೇನು ಎಂದು ಮುಂತಾಗಿ ವಿಚಾರ ಮಾಡುವುದು ಎಚ್ಚರದ ವಿಚಾರ ಕನಸು ನಿದ್ರೆಗಳ ವಿಷಯದಲ್ಲಿಯೂ ಹೀಗೆ ಅವಸ್ಥೆ ಅಂದರೆ ಅವಸ್ಥೆಯನ್ನು ಅನುಭವಿಸುವ ಆತ್ಮ ಅದರಲ್ಲಿ ಇರಬಹುದಾದ ಅನಾತ್ಮ ಇವುಗಳ ವಿಚಾರವನ್ನು ಮಾಡಬೇಕು ಉದಾಹರಣೆ ಕನಸು ಅದು ಒಂದು ಅವಸ್ಥೆ ಎಚ್ಚರ ಇನ್ನೊಂದು ಅವಸ್ಥೆ ಗಾರ್ಡ ಕನಸು ಇಲ್ಲದ ಎಚ್ಚರವಿಲ್ಲದ ವ್ಯವಸ್ಥೆ ಅದು ಒಂದು ಅವಸ್ಥೆ ಈ ಅವಸ್ಥೆಯನ್ನು ಅನುಭವಿಸುವುದು ಯಾರು ಅನುಭವಿಸುವಂತಹ ಒಬ್ಬ ಆತ್ಮ ಹಾಗೆ ಅದರಲ್ಲಿರಬಹುದಾದ ಅನಾತ್ಮ ಯಾವುದು ಇವುಗಳನ್ನು ವಿಚಾರ ಮಾಡಬೇಕು ಪ್ರಶ್ನೆ ಕೇಳ್ತಾರೆ ಕನಸಿನಲ್ಲಿ ತೋರುವುದೆಲ್ಲ ಸುಳ್ಳು ತೋರಿಕೆ ಅಂತೇಳಿ ಪ್ರಸಿದ್ಧವಾಗಿದೆ ನಿದ್ರೆಯಲ್ಲಿ ಏನೇನು ತೋರುವುದೇ ಗೊತ್ತಾಗಿದೆ ಗಾರ್ಡನ್ ನಿದ್ರೆಯಲ್ಲಿ ಏನು ತೋರುವುದಿಲ್ಲ ಕನಸಿನಲ್ಲಿ ತೋರುವುದೆಲ್ಲ ಮಿಥ್ಯ ಸುಳ್ಳು ಹೊರಗೆ ಅಂದರೆ ಎಚ್ಚರಾದಾಗ ಅದು ಯಾವುದೂ ಇರುವುದಿಲ್ಲ ಹೀಗಿರುವುದರಿಂದ ಈ ಎರಡು ವಸ್ತುಗಳನ್ನು ಕೈಬಿಟ್ಟು ಗಾರ್ಡನ್ ನಿದ್ದೆಯಲ್ಲಿ ಏನೂ ತೋರುವುದಿಲ್ಲ ಕನಸಿನಲ್ಲಿ ತೋರಿದ್ದು ಎಚ್ಚರಾಗುವಾಗ ಅದು ಇರುವುದಿಲ್ಲ ಹೀಗಿರುವಾಗ ಈ ಎರಡು ವಸ್ತುಗಳನ್ನು ಕೈಬಿಟ್ಟು ಎಚ್ಚರವೊಂದನ್ನೇ ವಿಚಾರ ಮಾಡಿದರೆ ಸಾಲದೆ ಕನಸು ಗಾರ್ಡನ್ ನಿದ್ದೆ ಹಾಕಿ ಅವೆರಡು ಮಿಥ್ಯೆ ಅಂತೇಳಿ ಆಯ್ತಲ್ಲ ಅಂದರೆ ಅವೆರಡರಲ್ಲೂ ನಮಗೆ ಏನು ತೋರುವುದಿಲ್ಲ ಅಥವಾ ತೋರಿದ್ದಿದ್ರೂ ಅದು ಎಚ್ಚರದಲ್ಲಿ ಆಗುವಾಗ ಎಚ್ಚರ ಆಗುವಾಗ ಇರುವುದಿಲ್ಲ ಹಾಗಾಗಿ ಅವರನ್ನು ಬಿಟ್ಟು ಎಚ್ಚರ ಅವಸ್ಥೆಯನ್ನು ಮಾತ್ರ ವಿಚಾರಿಸಿದರೆ ಸಾಕಾಗೋದಿಲ್ಲ ಆತ್ಮನ ಸ್ವರೂಪ ಅಂತ ಇಳಿಯಲಿಕ್ಕೆ ಅಂಥೇಳಿ ಕೇಳ್ತಾರೆ ಆಗ ಪ್ರಶ್ನೆಗೆ ಆ ಉತ್ತರವನ್ನು ಹೇಳ್ತಾ ಇದ್ದಾರೆ ಸಾಲದು ಯಾಕಂದರೆ ವಿಚಾರ ಮಾಡದೇ ಯಾವು ಒಂದನ್ನು ನಂಬು ಹಾಕಿಲ್ಲ ಯಾಕೆ ಹೇಗೆಂದರೆ ನೋಡಿ ಪ್ರತ್ಯಕ್ಷ ಕಂಡ್ರೂ ಪರಾಮರಿಸಿ ನೋಡಬೇಕು ಅಂತ ಹೇಳ್ತಾರೆ ನೋಡುವಾಗ ಏನೋ ಒಂದು ರೀತಿ ಕಾಣಿಸ್ತದೆ ಆದರೆ ಅದನ್ನು ಪರಾಮರಿಸಿ ನೋಡಿದಾಗ ವಿಚಾರ ಇನ್ನೊಂದು ಇರ್ತದೆ ಅದರ ಕಥೆ ತಮಗೆಲ್ಲದ ಗೊತ್ತಿರ್ಬೋದು ಒಬ್ಬ ರಾಜಕುಮಾರ ಒಬ್ಬ ಮಹಾರಾಜ ಅವನು ಒಂದು ಸಲ ಕಾಡಿಗೆ ವೇಟೆಗೆ ಬೇಟೆ ಆಡಳಿಗೆ ಹೋಗ್ತಾನೆ ಅಂದರೆ ಅವನಿಗೊಂದು ಸಣ್ಣ ಒಬ್ಬ ಮಗ ಇರ್ತಾನೆ ಒಂದು ಎರಡು ವರ್ಷ ಮೂರು ವರ್ಷದ ಮಗು ಮತ್ತು ಮಹಾರಾಣಿ ಇವರಿಬ್ಬರನ್ನ ಬಿಟ್ಟು ಅವನು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದವನು ಅವನಿಗೆ ಅಲ್ಲಿ ದಾರಿ ತಪ್ಪಿ ಹೋಗ್ತದೆ ಎಲ್ಲೆಲ್ಲೋ ಅವನ ಬಳಗದವ್ರನ್ನೆಲ್ಲ ಕಳ್ಕೊಂಡು ಅಂದರೆ ಅವನೊಟ್ಟಿಗೆ ಹೋದವರೆಲ್ಲ ಇವನಿಂದ ಇವನು ಯಾವುದೊಂದು ಪ್ರಾಣಿಯನ್ನು ಓಡಾಡಿಸ್ತಾ ಅಟ್ಟಾಡಿಸ್ತಾ ಓಡಿಸ್ಕೊಂಡು ಹೋಗಿ ಎಲ್ಲೋ ದಾರಿ ತಪ್ಪಿ ಹೋಗಿಬಿಡ್ತಾನೆ ಉಳಿದವರೆಲ್ಲ ಇವನು ಕೈ ತಪ್ಪಿಬಿಡ್ತಾರೆ ಪರಿವಾರದವರು ಮಂತ್ರಿಗಳು ಉಳಿದ ಪರಿವಾರದವರೆಲ್ಲ ಹಾಗೆ ಅವರೆಲ್ಲ ಮತ್ತೆ ಕೊನೆಗೆ ಅರಮನೆಗೆ ವಾಪಸ್ಸಾಗ್ತಾರೆ ಇವನು ಮಾತ್ರ ಎಲ್ಲೋ ದಾರಿ ತಪ್ಪಿ ಹೋಗಿರ್ತಾನೆ ಆಮೇಲೆ ಹೇಗೋ ಎಲ್ಲೋ ಯಾವುದೋ ಊರಲ್ಲೋ ಎಲ್ಲೋ ಬದುಕಿ ಸುಮಾರು ಹಲವಾರು ವರ್ಷಗಳ ನಂತರ ಒಂದು ಸುಮಾರು ಹತ್ತು ಇಪ್ಪತ್ತು ವರ್ಷಗಳು ಈ ರೀತಿ ಕಳೆದು ಹೋಯಿತು ಅದಾದ ನಂತರ ಅವನು ಮತ್ತೆ ಬರುವ ಹಾಗೆ ಆಗ್ತದೆ ತನ್ನ ಅರಮನೆಗೆ ರಾಜ್ಯಕ್ಕೆ ಬಂದು ತನ್ನ ಅರಮನೆಗೆ ಬರ್ತಾನೆ ಹತ್ತು ಇಪ್ಪತ್ತು ವರ್ಷಗಳು ಕಳೆದ ನಂತರ ಬಂದು ತನ್ನ ಏನು ಹೇಗಿರ್ಬೋದು ಅಂಥೇಳಿ ಅವನು ಆಲೋಚನೆಯಲ್ಲಿ ಇರ್ತಾನೆ ಅಂದರೆ ತಾನು ಸತ್ತಿರ್ಬೋದು ಅಂತೇಳಿ ಭಾವಿಸ್ತಾರೆ ಎಲ್ಲರೂ ಕೂಡ ರಾಣಿ ಕೂಡ ಇನ್ನು ಏನು ಮಾಡಿದ್ದಾಳೆ ಬೇರೆ ಮದುವೆ ಆಗಿದ್ದಾಳೋ ಆಲೋಚನೆ ಮಾಡಿಕೊಂಡು ಬಂದು ಅರಮನೆಗೆ ಬರ್ತಾನೆ ಅರಮನೆಗೆ ಬಂದು ಅಂತಃಪುರವನ್ನು ಪ್ರವೇಶ ಮಾಡ್ತಾನೆ ಆಗ ಅಲ್ಲಿ ಒಂದು ದೃಶ್ಯವನ್ನು ಕಾಣ್ತಾನೆ ಒಬ್ಬ ಯುವಕ ದೃಢಗಾನದ ಯುವಕ ಇದ್ದಾನೆ ಮತ್ತು ರಾಣಿ ಕೂಡ ಮಲಗಿದ್ದಾರೆ ಇಬ್ಬರು ನಿದ್ದೆ ಮಾಡಿದ್ದಾರೆ ಆಗ ಇವನಿಗೆ ಮನಸ್ಸಿನಲ್ಲಿ ಏನಾಗ್ತದೆ ಸಂದೇಹ ಮೂಡ್ತದೆ ಇದು ಯಾರು ಅಂತೇಳಿ ಅವನೇನು ಮಾಡ್ತಾನೆ ಕೂಡಲೇ ಕೋಪದಲ್ಲಿ ಈ ಅಂದರೆ ರಾಣಿಯ ಬಗ್ಗೆ ಅಪಾರ್ಥವನ್ನು ಮಾಡಿಕೊಂಡು ಹೊರೆಯಿಂದ ಕತ್ತಿಯನ್ನು ತೆಗಿತಾನೆ ಇವರಿಬ್ಬರನ್ನು ತುಂಡರಿಸ್ತೇನೆ ಅಂತೇಳಿ ಒಂದೇ ಬಾರಿಗೆ ಕತ್ತಿ ಎತ್ತಿದ ಕೂಡಲೇ ಅವನಿಗೆ ಅಲ್ಲಿ ಗೋಡೆಯಲ್ಲಿ ಒಂದು ಬರೆದಂಥ ಬರಹ ಕಾಣಿಸ್ತದಂತೆ ಕಣ್ಣಾರ ಕಂಡರು ಪರಾಮರಿಸಿ ನೋಡಬೇಕು ಅಂತೇಳಿ ಹ್ಞೂ ಆವಾಗ ಇದು ಕಣ್ಣಾರ ಕಂಡ ವಿಷಯ ಆದರೆ ಪರಾಮರಿಸುವಾಗಂದರೆ ಅವರನ್ನು ಎಬ್ಬಿಸಿ ನೋಡುವಾಗ ವಿಚಾರ ಏನಾಗಿರ್ತದೆ ಅದು ಯಾರು ಅದು ಮಗನೇ ತನ್ನ ಮಗ ನಿದ್ದೆ ಮಾಡಿದ್ದಾನೆ ಹಾಗಾಗಿ ಅಲ್ಲಿ ಪ್ರತ್ಯಕ್ಷ ಕಂಡರು ಪರಾಮರಿಸಿ ನೋಡಬೇಕನ್ನ ವಿಚಾರ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದರೆ ವಿಚಾರ ಮಾಡದೆ ಯಾವುದನ್ನು ನಂಬುವಾಗಿಲ್ಲ ಈಗ ಕನಸಿನಲ್ಲಿ ತೋರಿದ್ದು ಹಗಲಿನಲ್ಲಿ ಕಾಣೋ ನಮಗೆ ಎಚ್ಚರ ಆದಾಗ ಕಾಣೋದಿಲ್ಲ ಇರುವುದಿಲ್ಲ ಆಮೇಲೆ ಗಾಢ ನಿದ್ದೆಯಲ್ಲಿ ನಮಗೆ ಏನೂ ಕಾಣೋದಿಲ್ಲ ಏನೂ ಬೇರೆ ವಿಷಯಗಳು ಗೊತ್ತಾಗೋದಿಲ್ಲ ಗಾಢ ನಿದ್ದೆ ಮಾತ್ರ ಇರ್ತದೆ ಎಚ್ಚರ ಅವಸ್ಥೆಯಲ್ಲಿ ಇರುವಾಗ ಮಾತ್ರ ನಾನು ವಿಷಯಗಳು ತೋರ್ತವೆ ಹಾಗಾಗಿ ಎಚ್ಚರ ಅವಸ್ಥೆಯಲ್ಲಿಯೇ ಆತ್ಮನ ಬಗ್ಗೆ ವಿಚಾರ ಮಾಡಿದರೆ ಸಾಕಲ್ಲ ಉಳಿದೆ ಎರಡು ಮಿಥ್ಯ ಹೇಗೂ ಸಹ ಅಂಥೇಳಿ ಪ್ರಶ್ನೆ ಮಾಡುವಾಗ ಆ ಇವ್ರು ಹೇಳ್ತಾರೆ ಸಾಕಾಗುವುದಿಲ್ಲ ಅಂಥೇಳಿ ಯಾಕಂದರೆ ವಿಚಾರ ಮಾಡದೆ ಯಾವುದನ್ನು ನಂಬುವಾಗಿಲ್ಲ ಹೇಗೆ ಹೇಗೆ ಅಂತ ಹೇಳಿದರೆ ಯಾವುದು ಇರುವಂತೆ ತೋರ್ತದೋ ಅದು ನಿಜವಾಗಿಲ್ಲದೇ ಇರ್ಬೋದು ಉದಾಹರಣೆಗೆ ದೂರದಲ್ಲಿ ನೀರಿರುವ ನೀರು ಇದೆ ಅಂತೇಳಿ ತಿಳಿದು ಪ್ರಯಾಣಿಕರು ಎಷ್ಟೋ ಸಲ ಹತ್ತಿರಕ್ಕೆ ಹೋಗಿ ನೋಡಿದಾಗೆ ಅಲ್ಲಿ ಏನೂ ಇಲ್ಲದೆ ಬಯ ಖಾಲಿ ನೆಲ ಬಯಲ್ ಬಯಲು ಪ್ರದೇಶ ಆಗಿರೋದು ಮರೀಚಿಕೆ ಮರುಭೂಮಿಯಲ್ಲಿ ಹೀಗೆ ಏನೂ ಇಲ್ಲವೆಂದು ಮೊದಲು ತೋರಿ ಕೊನೆಗೆ ವಿಚಾರದಲ್ಲಿ ಎಷ್ಟು ಮಹತ್ವ ಆದ ವಿಷಯವೂ ಇದೆ ಅಂತೇಳಿ ಕೂಡ ಗೊತ್ತಾಗಬಹುದು ಉದಾಹರಣೆಗೆ ಒಬ್ಬ ಮನುಷ್ಯನು ತನ್ನ ಮನೆಯಲ್ಲಿ ಹೆಚ್ಚಾಗಿರ್ತಕ್ಕಂಥ ನೀರು ಉಪಯೋಗವಾದ ನಿರುಪಯೋಗವಾದ ನಿರುಪಯುಕ್ತವಾದಂಥ ಕಾಗದ ಹಾಕಿ ಸುಟ್ಟು ಬಿಡಬೇಕು ಅನ್ನೋದು ಪ್ರಯತ್ನಿಸ್ತಾನೆ ಕಾಗದಗಳನ್ನು ಒಂದೊಂದಾಗಿ ಹರಿದು ಹಾಕುತ್ತಿರುವ ಅಕಸ್ಮಾತ್ ತನ್ನ ತಮ್ಮ ಮುತ್ತಜ್ಜನಿಗೆ ಯಾರೋ ಮಹಾರಾಜ ವಂಶಪಾರಂಪರ್ಯವಾಗಿ ನಡೆದು ಬರುವಂತೆ ಹಾಕಿಕೊಟ್ಟಿದ್ದ ಲಕ್ಷಗಟ್ಟಲೆ ಬೆಲೆ ಬಾಳುವ ಒಂದು ದೊಡ್ಡ ಉಂಬಳಿಯ ಶಾಸನ ಒಂದು ಜಾಗದ್ದು ಕಣ್ಣಿಗೆ ಬೀಳ್ತದೆ ಹೀಗೆ ವಿಚಾರಿಸದೆ ಯಾವುದನ್ನಾದರೂ ಕೈ ಅಥವಾ ಅಭಿಮಾನದಿಂದ ಯಾವುದನ್ನಾದರೂ ಪಟ್ಟು ಹಿಡಿಯುವಲ್ಲಿ ತುಂಬ ನಷ್ಟವಿರಬಹುದು ಅಂದರೆ ವಿಚಾರಿಸದೆ ನಾವು ಇದು ವ್ಯರ್ಥ ಅಂತೇಳಿ ಬಿಡಬಾರ್ದು ಯಾವುದೇ ವಿಷಯವನ್ನು ಸರಿಯಾಗಿ ವಿಚಾರಿಸದೆ ಅಥವಾ ಹೆಚ್ಚಿನ ಅಭಿಮಾನವನ್ನು ತಾಳಿ ಯಾವುದನ್ನಾದರೂ ಸತ್ಯವೋ ಮಿಥ್ಯವೋ ವಿಚಾರಿಸದೆ ಅದೇ ಸರಿ ಅಂತೇಳಿ ಪಟ್ಟು ಹಿಡಿಯುವುದರಲ್ಲೂ ನಷ್ಟ ಇದೆ ತೊಂದರೆ ಇದೆ ವಿಚಾರಿಸದೆ ಆದ ಕಾರಣ ಮೂರು ಅವಸ್ಥೆಗಳನ್ನು ಅಗತ್ಯವಾಗಿ ವಿಚಾರ ಮಾಡಬೇಕು ಅಂತೇಳಿ ಇಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಆಗ ಮತ್ತೆ ಪ್ರಶ್ನೆ ಮಾಡ್ತಾರೆ ಆಗಲಿ ತಾವು ಅವಸ್ಥೆಗಳನ್ನು ಹೇಳುವಾಗ ಕನಸನ್ನೇ ಮೊದಲು ಹೇಳಿದ್ದು ಯಾಕೆ ಸ್ವಪ್ನ ಜಾಗ್ರತ ಸುಷುಪ್ತಿ ಕನಸು ಎಚ್ಚರ ನಿದ್ದೆ ಅಂತೇಳಿ ಕನಸನ್ನೇ ಮೊದಲು ನಿದ್ದೆಯನ್ನು ಕೊನೆಗೆ ಹೇಳಿದ್ದೀರಿ ಕನಸು ಎಚ್ಚರ ನಿದ್ದೆ ಅಂತೇಳಿ ಹೇಳಿದಿರಲ್ಲ ಯಾಕೆ ಯಾಕಂದರೆ ಕನಸು ಸುಳ್ಳೆಂಬ ಭಾವನೆ ಎಲ್ರಿಗೂ ಸಹಜವಾಗಿಯೇ ಇರುತ್ತದೆ ಆದ ಕಾರಣ ಇದರ ವಿಚಾರವನ್ನು ಬೇಗನೆ ಮುಗಿಸಿ ಬಿಡಬೋದು ಅಂದರೆ ಇದನ್ನು ಬೇಗ ಅರ್ಥ ಮಾಡಿಸಬಹುದು ಯಾಕಂದರೆ ಕನಸು ಸುಳ್ಳು ಅಂತೇಳಿ ಸಾಮ ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತುಂಟು ಹಾಗಾಗಿ ಮೊದಲು ಅಲ್ಲಿಂದಲೇ ಶುರು ಮಾಡಿದರೆ ಎಲ್ರಿಗೂ ಗೊತ್ತಿರುವ ವಿಚಾರದಿಂದ ಶುರು ಮಾಡಬೇಕು ಯಾವುದೇ ವಿಷಯ ಹೇಳುವಾಗ ಗೊ ನೋಂಟು ಅನ್ನೋನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕೂಡ ಅಂದರೆ ತಿಳಿದಿರುವಲ್ಲಿಂದ ಹ್ಞೂ ತಿಳಿಯದಿರುವ ಎಡೆಗೆ ನಾವು ನಡೆಯುವಂಥದ್ದು ತಮಸೋಮ ಜ್ಯೋತಿರ್ಗಮ್ಯ ಕತ್ತಲೆಯಿಂದ ಬೆಳಕಿನ ನಾವು ಕತ್ತಲೆ ಎಂಬ ಅಜ್ಞಾನ ಅಜ್ಞಾನ ಎಂಬ ಕತ್ತಲೆಯಲ್ಲಿದ್ದರೆ ಬೆಳಕಿನಡೆಗೆ ಹೋಗುವಂಥದ್ದು ಆಗ ವಿಚಾರ ಮೊದಲು ಇದು ಅಜ್ಞಾನ ಅಂತೇಳಿ ಗೊತ್ತಾಗಬೇಕು ಆಮೇಲೆ ಜ್ಞಾನ ಇದು ಅಜ್ಞಾನ ಅಂತೇಳಿ ತಿಳಿಯೋದು ಇದೇ ಜ್ಞಾನ ಅಂತೇಳಿ ತಿಳಿದವನಿಗೆ ಮತ್ತೆ ಜ್ಞಾನ ಉಪಯೋಗಿಸ್ಲಿಕ್ಕೆ ಉಪದೇಶಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ಇದೇ ಜ್ಞಾನ ಅಂತೇಳಿ ತಿಳಿದವನಿಗೆ ಹ್ಞೂ ಹಾಗಾಗಿ ಮೊದಲು ನಮ್ಮ ಯಾವುದು ಗೊತ್ತಿದೆ ವಿಷಯ ಅದನ್ನು ಮೊದಲು ನಾವು ಅಥವಾ ಒಂದು ಸರಳವಾದ ವಿಷಯ ಯಾವುದಿದೆ ಅದನ್ನು ನಾವು ಮೊದಲು ಅದಕ್ಕಾಗಿ ಕನಸನ್ನ ಹೇಳಿದ್ದು ಮೊದಲು ಕನಸು ಸುಳ್ಳು ಅಂತೇಳಿ ಹೇಳಿ ಗೊತ್ತು ಹಾಗಾಗಿ ಕನಸಿನ ಅವಸ್ಥೆಯ ಬಗ್ಗೆ ಮೊದಲು ಹೇಳಿದೆ ನಾವು ಕನಸು ಕಾಣುವುದೇ ಸುಳ್ಳು ಅಂಥೇಳಿ ಪ್ರಶ್ನೆ ಕೇಳ್ತಾರೆ ಮತ್ತೆ ಅದು ಹಾಗಲ್ಲ ಕನಸಿನಲ್ಲಿ ತೋರುವ ಪದಾರ್ಥಗಳು ಆಮೇಲೆ ಕನಸು ಎಚ್ಚೆತ್ತ ಕೂಡಲೇ ಸುಳ್ಳು ಅಂತೇಳಿ ತೋರ್ತದೆ ಕನಸಿನಲ್ಲಿ ಸುಳ್ಳು ಅಂತ ತೋರೋದಿಲ್ಲ ಕನಸಿನ ನಿಜವೇ ಅಂತೇಳಿ ಭಾವಿಸ್ತೇವೆ ಅಲ್ಲಿರುವ ಪದಾರ್ಥಗಳು ಇರ್ಬೋದು ಆ ವಿಚಾರಗಳು ಇರ್ಬೋದು ಕನಸು ಆದರೆ ಎಚ್ಚೆತ್ತ ಕೂಡಲೇ ಅದು ಕೇವಲ ಕನಸು ಎಲ್ಲವೂ ಸುಳ್ಳು ಆ ಘಟನೆಗಳು ಆ ವಸ್ತುಗಳೆಲ್ಲ ಸುಳ್ಳು ಅಂತೇಳಿ ಕಾಣಿಸ್ತದೆ ಕನಸಿನ ಕಾಲದಲ್ಲಿ ಅವು ನಿಜವೆಂದು ತೋರಿದರು ಹಿಂದಿನಿಂದ ಸುಳ್ಳೇ ಆಗೋದರಿಂದ ಅಂದರೆ ಕನಸಿಗಿಂತ ಮೊದಲು ಅದು ಸುಳ್ಳೇ ಆಗಿತ್ತು ಎಚ್ಚರದಲ್ಲಿದ್ದಾಗ ಈಗ ಪುನಃ ಎಚ್ಚರ ಆದಾಗ ಕೂಡ ಅದು ಸುಳ್ಳೇ ಆಗಿರುವ ಕಾರಣ ಕನಸು ಎಂಬುದು ಭ್ರಮೆ ಎನ್ನುವಂಥದ್ದು ಬೇಗ ನಿರ್ಣಯ ಆಗ್ತದೆ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಅಂಥೇಳಿ ಕೇವಲ ಆ ಕ್ಷಣದಲ್ಲಿ ಮಾತ್ರ ಅದು ಕನಸಿನ ಕ್ಷಣದಲ್ಲಿ ಮಾತ್ರ ನಿದ್ದೆ ಹೋಗುವ ಕನಸು ಬರುವ ಮೊದಲು ಆ ರೀತಿಯ ಕಲ್ಪನೆಗಳು ಇರಲಿಲ್ಲ ಎಚ್ಚರಾದ ಮೇಲೂ ಇರುವುದಿಲ್ಲ ಹಾಗಾಗಿ ಈ ನಡುವೆ ಹಿಂದೆ ಮುಂದಿಲ್ಲದ ಒಂದು ನಡುವಿನ ಒಂದು ಪರಿಭ್ರಮೆ ಒಂದು ಕೇವಲ ಪರಿ ಭ್ರಮೆ ಅಂತೇಳಿ ನಮಗೆ ಗೊತ್ತಾಗ್ತದೆ ಅದು ಭ್ರಮೆ ಎಂದಾದರೆ ವಿಚಾರಕನಿಗೆ ಅದರಿಂದ ಆಗುವ ಪ್ರಯೋಜನ ಏನು ಏ ಒಂದು ಸತ್ಯವಿದ್ದರೆ ಸತ್ಯವನ್ನು ವಿಚಾರ ಮಾಡಿದರೆ ನಮಗೆ ಪ್ರಯೋಜನ ಆಗ್ತದೆ ಭ್ರಮೆಯನ್ನು ವಿಚಾರ ಮಾಡಿದರೆ ಏನು ಪ್ರಯೋಜನ ಆಗ್ತದೆ ಅಂತ ಪ್ರಶ್ನೆ ಕೇಳ್ತಾರೆ ಕನಸಿನಲ್ಲಿ ಆತ್ಮನನ್ನು ತೋರಿಸಿಕೊಡುವುದಕ್ಕೆ ಯಾವ ನಿಜವಾದ ಮನಸ್ಸು ಕೂಡ ಇರುವುದಿಲ್ಲ ಆದರೆ ಆತ್ಮನು ಮಾತ್ರ ಕನಸನ್ನು ನೋಡುತ್ತಾ ಅಲ್ಲಿಯೇ ಇದ್ದೇ ಇರುತ್ತಾನಲ್ವ ಕನಸು ನೋಡೋದು ಯಾರು ನಾನು ನನಗೆ ಕನಸು ಕಂಡದ್ದು ನಾನು ಯಾರು ಅದೇ ಆತ್ಮ ಅಂತೇಳಿ ಹೇಳ್ತಾಯಿದ್ದೆ ಆದ್ದರಿಂದ ಆತ್ಮನು ಮನಸಿನ ಹಂಗಿಲ್ಲದೆ ತೋರುತ್ತಾನೆ ಎಂಬುವಂಥದ್ದು ಸರಳವಾಗಿ ಸಿದ್ಧವಾಗಿ ಬಿಡುತ್ತದೆ ಅಲ್ಲಿ ಮನಸ್ಸು ಎನ್ನುವಂಥದ್ದು ಇರುವುದಿಲ್ಲ ಯಾಕಂದರೆ ನಿದ್ದೆ ಮಾಡಿರ್ತದೆ ಆದರೂ ಕನಸು ಕಾಣುತ್ತೇವೆ ಅಂದರೆ ಮನಸ್ಸಿಲ್ಲದೆಯೂ ಕೂಡ ಆತ್ಮನ್ನು ಕಾಣಬಲ್ಲ ಕಾಣುವಂಥದ್ದು ಆತ್ಮನೇ ಕನಸನ್ನು ಅಲ್ಲಿ ನಿದ್ದೆಯಲ್ಲಿ ಹಾಗಾಗಿ ನಾನು ಕನಸನ್ನು ಕಾಣುವಂಥದ್ದು ನಾನು ನಿದ್ದೆ ಮಾಡುವಂಥದ್ದು ನಾನು ಎಚ್ಚರವಾಗಿರುವಂಥದ್ದು ಈ ನಾನು ಎನ್ನುವಂಥದ್ದೇ ಆತ್ಮ ಎಲ್ಲ ವಸ್ಥೆಗಳಲ್ಲೂ ನಾನು ಎನ್ನುವಂಥದ್ದು ಇದ್ದೇ ಇದೆ ನಿದ್ದೆ ಮಾಡಿದರೂ ಮನಸು ಇಂದ್ರಿಯಗಳು ಕೆಲಸ ಮಾಡದಿರ್ಬೋದು ಕನಸು ಕನಸು ಕಂಡರೂ ಮನಸ್ಸು ಇಂದ್ರಿಯಗಳು ಕೆಲಸ ಮಾಡದಿರ್ಬೋದು ಶರೀರ ಕೂಡ ಕೆಲಸ ಮಾಡೋದಿರ್ಬೋದು ಈ ಎರಡು ಅವಸ್ಥೆಗಳಲ್ಲೂ ನಿದ್ರೆಯಲ್ಲಿಯೂ ಸೊಪ್ಪು ಆದರೆ ಎಚ್ಚರದಲ್ಲಿ ಶರೀರ ಮನಸ್ಸು ಇಂದ್ರಿಯಗಳು ಎಲ್ಲ ಕೆಲಸ ಮಾಡ್ತಾ ಇರ್ಬೋದು ಈ ಮೂರು ಅವಸ್ಥೆಯಲ್ಲಿ ಆತ್ಮನು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಆತ್ಮನ ಅಸ್ತಿತ್ವ ಇದೆ ಸತೋಚಿತ ಆನಂದ ಸ್ವರೂಪ ಆತ್ಮನ ಪ್ರೇರಣೆ ಅಂದರೆ ಉಳಿದವೆಲ್ಲ ಆಗ್ತಾಯಿದೆ ಹಾಗಾಗಿ ನಾನು ಎನ್ನುವಂಥದ್ದು ಮೂರು ಅವಸ್ಥೆಗಳಲ್ಲೂ ಇದೆ ಬಾಕಿ ಉಳಿದವೆಲ್ಲ ಮಿಥ್ಯ ಅಂತೇಳಿ ಆಯಾ ಆ ಮಾತ್ರ ಸತ್ಯವಾಗಿ ತೋರುವಂಥದ್ದು ಇನ್ನೊಂದು ಅವಸ್ಥೆಯಲ್ಲಿ ಮಿಥ್ಯವಾಗಿರ್ತದೆ ಕನಸಿನಲ್ಲಿ ಇರತಕ್ಕಂಥದ್ದು ಎಚ್ಚರದಲ್ಲಿ ಇರುವುದಿಲ್ಲ ಮಿಥ್ಯೆ ಎಚ್ಚರದಲ್ಲಿರತಕ್ಕಂಥದ್ದು ಕನಸಿನಲ್ಲಿ ಮಿಥ್ಯೆ ಎಚ್ಚರ ಕನಸುಗಳು ಎರಡೂ ಕೂಡ ಗಾಢ ನಿದ್ದೆಯಲ್ಲಿ ಮಿಥ್ಯೆ ಹೀಗಿರುವಾಗ ಈ ಮೂರರಲ್ಲೂ ಸತ್ಯವಾದದ್ದು ನಾನು ಎನ್ನುತಕ್ಕಂಥ ಆತ್ಮ ಮಾತ್ರ ಇನ್ನೊಂದು ಪ್ರಶ್ನೆ ಆಗಲಿ ಈಗ ಎಚ್ಚರವನ್ನು ಕುರಿತು ಮಾತು ವಿಚಾರ ಮಾಡೋಣ ಎಚ್ಚರ ಅಂದರೆ ಏನು ಹೊರಗಿನ ವಿಷಯಗಳನ್ನು ಇಂದ್ರಿಯಗಳಿಂದ ತಿಳಿಯುವಂಥದ್ದೇ ಎಚ್ಚರ ಹೌದಾ ಹೊರಗೆ ಇರತಕ್ಕಂಥ ವಿಷಯಗಳು ವಸ್ತುಗಳು ಇವುಗಳ ಬಗ್ಗೆ ನಮ್ಮ ಇಂದ್ರಿಯಗಳ ಸಹಾಯದಿಂದ ತಿಳ್ಕೊಳ್ಳುವಂಥದ್ದು ಅದೇ ಎಚ್ಚರದ ಸ್ಥಿತಿ ಹಾಗಾದರೆ ಕನಸಿನಲ್ಲಿ ವಿಶೇಷ ಏನು ಇಲ್ಲದೆ ಬರಿಯ ಮನಸ್ಸಿಗೆ ವಿಷಯಗಳನ್ನು ಅರಿತಂತೆ ತೋರುವಂಥದ್ದು ಇಂದ್ರಿಯಗಳು ನಿದ್ದೆ ಮಾಡ್ತಾ ಇರ್ತವೆ ಮನಸ್ಸಿಗೆ ವಿಷಯಗಳನ್ನು ಅರಿತ ಹಾಗೆ ತೋರ್ತದೆ ನಿಜವಾಗ ಮನಸ್ಸು ಜಾಗೃತವಾಗಿರುವುದಿಲ್ಲ ಆದರೆ ಮನಸ್ಸಿಗೆ ಏನೋ ಒಂದು ಕಲ್ಪನೆ ಕಂಡಾಗ ಆಗ್ತದೆ ಯಾರಿಗೆ ಆತ್ಮನಿಗೆ ತೋರುವಂಥದ್ದು ಆತ್ಮನಿಗೆ ಮನಸ್ಸು ಕನಸು ಕಾಣ್ತಾ ಇದೆ ಅಂತೇಳಿ ಕಾಣಿಸ್ತದೆ ಅವನಿಗೆ ಆಗ ಪ್ರಶ್ನೆ ಮಾಡ್ತಾರೆ ಕನಸಿನಲ್ಲಿ ಆತ್ಮನನ್ನ ಅರಿಯುವುದಕ್ಕೆ ಮನಸ್ಸು ಯಾವುದು ಇಲ್ಲವೆಂದು ಹಿಂದೆ ಹೇಳಿದಿರಿ ಈಗ ಇಂದ್ರಿಯಗಳಿಲ್ಲದೆ ಬರಿಯ ಮನಸ್ಸು ಇದೆ ಅಂತೇಳಿ ಹೇಳ್ತಿರಲ್ಲ ಇದು ಪೂರ್ವಾಪರ ವಿರುದ್ಧ ಅಲ್ವೇ ಆಗ ಉತ್ತರ ಹೇಳ್ತಾರೆ ಕನಸಿನಲ್ಲಿ ಯಾವ ನಿಜವಾದ ಮನಸ್ಸು ಇರುವುದಿಲ್ಲ ಅಂತೇಳಿ ನಾನು ಮೊದಲು ಹೇಳಿದ್ದು ನಿಜ ಆದರೆ ಎಚ್ಚರದ ಮನಸ್ಸಿನ ವಾಸನೆಯಿಂದ ಅಲ್ಲಿ ಎಲ್ಲ ವಿಷಯಗಳು ತೋರುತ್ತಿರುವುದರಿಂದ ಅಲ್ಲಿ ಮನಸು ಇದೇ ಎಂದು ಇಟ್ಟುಕೊಂಡ್ರೂ ಬಾಧಕವಿಲ್ಲ ಅಂತೇಳಿ ಹೇಳ್ತಾರೆ ಮನಸ್ಸೇ ವಿಷಯಗಳಾಗಿ ತೋರೋದ್ರಿಂದ ಮನಸ್ಸನ್ನು ಆತ್ಮನು ಬೆಳಗುತ್ತಾನೆ ಅಂತೇಳಿ ಸಿದ್ಧವಾಗ್ತದೆ ಅಂದರೆ ಮನಸ್ಸು ಮಾತ್ರ ಅಲ್ಲಿರ್ತಕ್ಕಂಥದ್ದು ಅಂತೇಳಿ ತಕ್ಕೊಂಡರೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಮನಸ್ಸೇ ವಿಷಯಗಳಾಗಿ ತೋರ್ತಾಯಿದೆ ಅಲ್ಲಿ ಇಂದ್ರಿಯಗಳಿಲ್ಲ ಇಂದ್ರಿಯಗಳು ಇದ್ದು ಮನಸ್ಸು ಇದ್ದಾಗ ನಮಗೆ ಎಚ್ಚರದಲ್ಲಿ ಕಾಣಿಸ್ತದೆ ಕಣ್ಣು ಇದ್ದರೆ ಮನಸ್ಸು ಇದ್ದರೆ ಯಾವುದೊಂದು ವಸ್ತುವನ್ನು ನೋಡ್ಬೋದು ಕಿವಿ ಸರಿ ಇದ್ದರೆ ಮನಸ್ಸು ಸರಿ ಇದ್ದಾಗ ಗಮನ ಕೊಟ್ಟಾಗ ಯಾವುದೋ ಶಬ್ದ ಬೇಕಾದ ಕೇಳಿಸ್ತದೆ ಆದರೆ ಇಲ್ಲಿ ಇಂದ್ರಿಯಗಳನ್ನು ಮಲಗಿ ನಿದ್ದಿರಿಸ್ತಾ ಇರ್ತವೆ ಕನಸಿನ ಹೊತ್ತಿನಲ್ಲಿ ಆದರೆ ಕಲ್ಪನೆಗಳು ಬೇರೆ ಬೇರೆ ಬರ್ತಾಯಿದ್ದು ಮನಸ್ಸಿನಿಂದಲೇ ಇರ್ಬೋದು ಅಂತ ತಿಳ್ಕೊಳ್ಬೋದು ಅದನ್ನೇನು ತೊಂದರೆ ಆದರೆ ಆ ಮನಸ್ಸನ್ನು ಬೆಳಗುವಂಥದ್ದು ಆತ್ಮ ಎನ್ನತಕ್ಕಂಥದ್ದು ಸಿದ್ಧವಾಗ್ತದೆ ಮನಸ್ಸೇ ವಿಷಯವಾಗಿ ತೋರುವ ಕಾರಣ ಮನಸ್ಸು ಯಾರಿಗೆ ವಿಷಯ ಅಂದರೆ ವಿಷಯ ವಿಷಯೀ ಯಾರು ಆತ್ಮ ಅಂದರೆ ನಾನು ನನಗೆ ಕನಸು ಕಾಣುವಂಥದ್ದು ನಾನು ಅಂದರೆ ಆತ್ಮ ಮನಸ್ಸಿಗೆ ಕಾಣುವುದಲ್ಲ ಮನಸ್ಸೇ ಆತ್ಮ ಅಲ್ಲ ಯಾಕೆ ನಿದ್ರೆ ಮಾಡುವಾಗ ಮನಸ್ಸಿಗೆ ಶಕ್ತಿ ಕೊಡುವಂಥದ್ದು ಯಾವುದು ಚಿಂತನೆ ಮಾಡಲಿಕ್ಕೆ ಅದು ಆತ್ಮ ವಿಷಯೀ ನಾನು ಪ್ರಶ್ನೆ ಕನಸಿನಲ್ಲಿಯೂ ದೇಹೇಂದ್ರಿಗಳು ಇರುವುದಲ್ವೇ ಅಂತೇಳಿ ಪ್ರಶ್ನೆ ಮಾಡ್ತೀರ ಮುಂದೆ ಇನ್ನೊಂದು ರೀತಿಯೂ ನಾವು ಇದಕ್ಕೆ ವಿವರಣೆ ಕೊಡ್ಬೋದು ಯಾವುದು ಇಂದ್ರಿಯಗಳಿಲ್ಲದೆ ಬರಿಯ ಮನಸ್ಸಿಗೆ ವಿಷಯಗಳನ್ನು ಅರಿತಂತೆ ತೋರುವುದು ಅಂತೇಳಿ ಕೇಳಿದಾಗ ಮನಸ್ಸು ಇಲ್ಲ ಅಲ್ಲ ಇಂದ್ರಿಯಗಳು ಮತ್ತು ಮನಸ್ಸು ಕನಸಿನಲ್ಲಿ ಇರುವುದಿಲ್ಲ ಅಂತೇಳಿ ಈಗಾಗಲೇ ಹೇಳಿದಿರಿ ಅಂತೇಳಿ ಪ್ರಶ್ನೆ ಮಾಡಿದ್ರಲ್ಲ ಹಾಗಾದ ಮತ್ತೆ ಪುನಃ ಮನಸ್ಸು ಇದೆ ಅಂತ ಹೇಳ್ತಿರಲ್ಲ ಅಂಥೇಳಿ ಅದಕ್ಕೆ ಉತ್ತರ ಈಗಾಗಲೇ ನಾನು ಹೇಳಿದ ಹಾಗೆ ಮನಸ್ಸು ನಿಜವಾಗಿ ಮನಸು ನಿದ್ರಿಸ್ತಾ ಇರ್ತದೆ ಇಂದ್ರಿಯಗಳು ನಿದ್ರಿಸ್ತಾ ಇರ್ತವೆ ಆದರೆ ನಾನು ಎನ್ನುವಂಥ ಆತ್ಮ ನಾನು ಅಸ್ತಿತ್ವ ಅದು ಇದ್ದೇ ಇದೆ ಈ ಆತ್ಮನಿಗೆ ಮನಸು ಇಂದ್ರಿಯಗಳು ನಿದ್ರಿಸ್ತಾ ಇದ್ದರೂ ಕೂಡ ಎಚ್ಚರವಾದಾಗ ಏನಾಗ್ತದೆ ನಮ್ಗೆ ಗೊತ್ತಾಗೋದು ಕನಸು ಗೊತ್ತಾಗುವಂಥದ್ದು ಎಚ್ಚರವಾದಾಗ ಅದರ ಎಚ್ಚರದ ಅವಸ್ಥೆಯಲ್ಲಿ ಅರಿವಾಗುವಂಥದ್ದು ನನಗೆ ಹೀಗೆ ಕನಸು ಬಿತ್ತು ಅಂತೇಳಿ ಹೇಳುವಂಥದ್ದು ಅಥವಾ ಎಚ್ಚರದ ಅರಿವು ಕನಸು ನಡೀತಾ ಇರ್ತದೆ ಅಂದರೆ ಆತ್ಮನು ಈ ರೀತಿ ಕಾಣ್ತಾ ಇರ್ತಾನೆ ಮನಸ್ಸೇ ಕಂಡ ಹಾಗೆ ನಮಗೆ ಅನುಭವ ಆಗ್ತದೆ ನಮ್ಮ ಮನಸ್ಸಿಗೆ ತೋರಿದ ಹಾಗೆ ಅನುಭವ ಆಗುವಂಥದ್ದು ಹೊರತು ಮನಸ್ಸು ಇದೆ ಅಂತೇಳಿ ಹೇಳುವ ಅರ್ಥವಾಗುತ್ತೆ ತಗೊಳ್ಬೇಕಾಗಿಲ್ಲ ಇಂದ್ರಿಯಗಳು ಇಲ್ಲ ಅಂತೇಳಿ ತಿಟುರೂಪು ತಿಳ್ಕೊಳ್ಬೋದು ಆತ್ಮನು ಯಾವುದಾಗಿ ಕಾಣ್ತಾ ಇದ್ದಾನೆ ಮನಸ್ಸು ಈ ರೀತಿಯಾಗಿ ಕಲ್ಪನೆಗಳನ್ನು ಕಾಣ್ತಾ ಇದೆ ಎನ್ನುವ ಭಾವವನ್ನು ಹೊಂದುವಂಥದ್ದು ಎನ್ನುವ ಕಲ್ಪನೆ ಅಂಥೇಳಿ ಇನ್ನು ಈಗ ಮುಂದಿನ ಪ್ರಶ್ನೆ ಕನಸಿನಲ್ಲಿಯೂ ದೇಹ ಇಂದ್ರಿಯಗಳು ಇರುವವಲ್ವೇ ಅಂಥೇಳಿ ಪ್ರಶ್ನೆ ಅಂದರೆ ಎಚ್ಚರದ ದೇಹವಾಗಲಿ ಇಂದ್ರಿಯಗಳಾಗಲಿ ಕನಸಿನಲ್ಲಿರುವುದಿಲ್ಲ ಅದೇ ದೇಹ ಇಂದ್ರಿಯಗಳು ಎರಡು ಅವಸ್ಥೆಗಳಲ್ಲಿ ಇರುತ್ತಾ ಇದ್ದರೆ ಕನಸಿನಲ್ಲಿ ಮೈಗೆ ಬಳೆದುಕೊಂಡಂಥ ಗಂಧದ ವಾಸನೆ ಎಚ್ಚರದ ದೇಹದಲ್ಲಿಯೂ ಕಾಣಬೇಕಾಗ್ತದೆ ಆದರೆ ಕನಸಿನಲ್ಲಿ ನಾವು ಭಸ್ಮ ಬಳೆದ್ರೆ ಎಚ್ಚರದಲ್ಲಿ ನೋಡುವಾಗಿರ್ತದೆ ಭಸ್ಮ ಇರುವುದಿಲ್ಲ ಭಸ್ಮ ಬಳೆದಾಗೆ ಕನಸು ಕಾಣೋದಷ್ಟೆ ಹಾಗಾಗಿ ಅಲ್ಲಿ ಎಚ್ಚರವಾದಂಥ ಇಂದ್ರಿಯಗಳು ಮನಸ್ಸು ಇರುವುದಿಲ್ಲ ಇದು ಅಲ್ಲದೆ ಕನಸಿನಲ್ಲಿ ತೋರತಕ್ಕಂಥ ವಿಷಯಗಳಂತೆಯೇ ಅಲ್ಲಿ ತೋರುವ ದೇಹೇಂದ್ರಗಳು ಕೂಡ ಸುಳ್ಳು ಎಂಬುದು ಎಚ್ಚೆತ್ತ ಮೇಲೆ ಎಲ್ಲರಿಗೂ ಅನುಭವಕ್ಕೆ ಬರುವಂಥ ವಿಷಯ ಇಲ್ಲಿ ಕನಸು ಎಚ್ಚರ ಇವುಗಳಿಗೆ ಭೇದವಿದೆ ಎಂದು ಎಚ್ಚರದ ವಾಸನೆಯಿಂದಲೇ ಕನಸು ಆಗುವುದೆಂದು ಒಪ್ಪಿಕೊಂಡೇ ವಿಚಾರ ಮಾಡಿದ್ದಾರೆ ಅಂದರೆ ಬಹುಜನರಿಗೆ ಈ ನಿಜವೆಂದೇ ತೋರುವುದರಿಂದ ಈ ವಿಚಾರ ಸರಣಿ ಬೇಗ ಮನಸ್ಸಿಗೆ ಹಿಡಿತದೆ ಅಂದರೆ ಆದರೆ ನಿಜವಾಗಿ ಕನಸಿಗೂ ಎಚ್ಚರಕ್ಕೂ ಯಾವ ಭೇದವೂ ಇರುವುದಿಲ್ಲ ಎನ್ನುವಂಥ ಉತ್ತಮ ಸಿದ್ಧಾಂತವನ್ನು ಶ್ರೀ ಗೌಡಪಾದ್ರವರು ತಮ್ಮ ವೈತತ್ಯ ಪ್ರಕರಣ ಎಂತಕ್ಕಂಥದ್ದಲ್ಲಿ ಪ್ರತಿಪಾದಿಸಿದ್ದಾರೆ ಹಾಗೆ ಸ್ವಾಮೀಜಿಯವರು ವೇದಾಂತ ಪ್ರವೇಶಿಕೆ ಎಂಬಂಥ ಗ್ರಂಥದಲ್ಲಿಯೂ ಇದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ ಪರಮಾರ್ಥ ಚಿಂತಾಮಣಿ ಅಂತಕ್ಕಂಥದ್ದಲ್ಲಿ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ವಿಸ್ತಾರವಾಗಿ ತಿಳಿಗನ್ನಡದಲ್ಲಿ ವಿವರಿಸಿದ್ದಾರೆ ಸ್ವಾಮೀಜಿಯವರು ಇದನ್ನು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಮುಂದೆ ನೋಡಲಿಕ್ಕಿದ್ದೇವೆ ಹೆಚ್ಚು ವಿಸ್ತಾರವಾಗಿ ಈಗ ಏನು ಹೇಳ್ತಾಯಿದ್ದಾರೆ ಅಂದರೆ ದೇಹ ಇಂದ್ರಿಯಗಳು ಕೂಡ ಸುಳ್ಳು ಎನ್ನುವಂಥದ್ದು ಹೆಚ್ಚ ಎಚ್ಚರ ಆದ ಮೇಲೆ ಎಲ್ರಿಗೂ ಅನುಭವಕ್ಕೆ ಬರ್ತದೆ ಕನಸಿನಲ್ಲಿ ಕಂಡಂತಹ ದೇಹ ಇಂದ್ರಿಯಗಳು ಅದು ಎಚ್ಚರದಲ್ಲಿ ಇರುವುದಿಲ್ಲ ಕನಸಿನಲ್ಲಿ ನಾವು ಯಾವುದೋ ಒಂದು ವ್ಯಕ್ತಿಯಾಗಿರ್ತೇವೆ ತಿರುಕನವರ್ವ ಊರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತೇನೇ ಅಂತೇಳಿ ವರದ ರಾಜ ಸತ್ತನವಗೆ ಪುರದ ರಾಜ ಸತ್ತನೊಳಗೆ ವರ ಕುಮಾರರಿಲ್ಲದಿರಲು ಕರಿಯಗೈಗೆ ಕುಸುಮ ಇತ್ತು ಪುರದಳು ಹ್ಞೂ ತಿರುಕನಿಗೆ ಕನಸು ಬಿದ್ದು ತಾನು ಮಹಾರಾಜ ಆಗ್ತಾನೆ ಕನಸಿನಲ್ಲಿ ಆನೆಗೆ ಕೈಗೆ ಸುಂಡು ಹೂವು ಮಾಲೆ ಕೊಡ್ತಾರಂತೆ ಅದು ಯಾರ ಕರುಳಿಗೆ ಹಾಕ್ತದೋ ಅವನು ಮಹಾರಾಜ ಅಂತೇಳಿ ಮಾಡ್ತಾರೆ ಆ ರಾಜನಿಗೆ ಮಕ್ಕಳಿರೋದಿಲ್ಲ ಹಾಗಾಗಿ ಅದನ್ನು ಆ ಮಾಲೆಯನ್ನು ನಾನೇ ಕನಸಿನಲ್ಲಿ ಈ ತಿರುಕುತ್ತಿಗೆಗೆ ಹಾಕ್ತದೆ ಆಗ ಅವನು ಮಹಾರಾಜ ಆಗಿಬಿಡ್ತಾನೆ ಕನಸಿನಲ್ಲಿ ಅದೇ ರೀತಿಯಲ್ಲಿ ಯಾವುದು ಅದೆಲ್ಲ ಕೂಡ ಎಚ್ಚೆತ್ತ ಮೇಲೆ ಸುಳ್ಳು ಅಂಥೇಳಿ ನಮ್ಗೆ ಗೊತ್ತಾಗ್ತದೆ ಕನಸಿನಲ್ಲಿ ಕಂಡದ್ದೆಲ್ಲ ಇರಲಿ ಒಳ್ಳೆಯದು ಎಚ್ಚರವೆಂಬುದು ಯಾರಿಗೆ ಆಗ್ತದೆ ಅದನ್ನು ಅನುಭವಿಸಿದವರಿಗೆ ಆಗ್ತದೆ ಎಲ್ಲರೂ ಎಚ್ಚರ ಅನುಭವಿಸ್ತಾರಾ ಅನುಭವಿಸ್ತಾರಲ್ವ ಎಲ್ಲರೂ ಕೂಡ ಸರಿ ಹಾಗಾದರೆ ಎಲ್ಲರಿಗೂ ಎಚ್ಚರವಾಗುತ್ತದೆ ಎಂದೇ ಆಯಿತು ಇದರಿಂದ ಏನೂ ನಿರ್ಣಯವಾದಂಥ ಆಗಲಿಲ್ವಲ್ಲ ಈ ವಿಚಾರದನ್ನ ತಿಳಿಯಬೇಕಾದ್ದೇನು ಈಗ ಎಚ್ಚರದ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಹೇಳ್ತಾರೆ ನಿಜ ಇಂಥ ವಿಚಾರದಿಂದ ಏನೂ ನಿರ್ಣಯವಾಗುವುದಿಲ್ಲ ಎಚ್ಚರವು ಯಾರಿಗೆ ಆಗ್ತದೆ ಎಂಬುದನ್ನು ನಿರ್ಣಯಿಸುವುದಕ್ಕೆ ಹೊರಟು ಅದು ಎಲ್ಲರಿಗೂ ಆಗುತ್ತದೆ ಎಂದು ಮೊದಲೇ ಇಟ್ಟುಕೊಂಡು ಬಿಟ್ಟರೆ ಹೇಗೆ ತಾನೇ ನಿರ್ಣಯ ಆದಿತ್ತು ತಾವು ಹಾಗೆ ಹೇಳಿದಿರಿ ಯಾರು ಅನುಭವಿಸುತ್ತಾರೆಯೋ ಅವರಿಗೆ ಎಚ್ಚರವಾಗುತ್ತದೆ ಎಂದಲ್ವೇ ತಾವು ಹೇಳಿದ್ದು ಹೌದು ಆದರೆ ಕನಸನ್ನು ಅನುಭವಿಸುತ್ತಿರುವವರಿಗೆಲ್ಲ ಎಚ್ಚರವಾಗುವುದು ಅಂತೇಳಿ ನಾನು ಹೇಳಲಿಲ್ಲ ಅದಕ್ಕೆ ಪ್ರಶ್ನೆ ಕೇಳ್ತಾರೆ ನನ್ನ ಅಭಿಪ್ರಾಯವೂ ಅಷ್ಟೇ ಆದರೆ ಯಾರ್ಯಾರಿಗೆ ಕನಸಾಗ್ತದೋ ಅವರು ಅವರಿಗೆ ಕನಸು ಮುಗಿದ ಮೇಲೆ ಎಚ್ಚರವಾಗಿತಿರ್ತದಲ್ವೇ ಸರಿಯೇ ಕನಸಿನಲ್ಲಿ ನಮಗೆ ತೋರುವವರೆಲ್ಲ ಕನಸನ್ನು ಅನುಭವಿಸುವುದಿಲ್ಲವಷ್ಟೇ ಇದರ ಕನಸಲ್ಲಿ ನಮಗೆ ಯಾರ್ಯಾರು ಕಾಣಿಸ್ತಾರೆ ಹಾಗಂತೇಳಿ ನಾವು ಕಂಡ ಕನಸು ಒಬ್ಬ ಸಾಲ ಕೊಡುವಂಥವ ನಾನು ಕನಸಿನಲ್ಲಿ ಸಾಲ ಕೊಟ್ಟಿದ್ದೇನೆ ನಿನಗೆ ಅಂಥೇಳಿ ವೀರಬಲನ ಕಥೆಯಲ್ಲಿ ಬಂದಾಗಿ ಹ್ಞೂ ಎಚ್ಚರದಲ್ಲಿ ನಾನು ಮ ಎಚ್ಚರದಲ್ಲಿ ಹೇಳೋದು ಇನ್ನೊಬ್ಬನ ಹತ್ರ ನಾನು ನಿನ್ನೆ ಕನಸು ಕನಸಿನಲ್ಲಿ ನಿನಗೆ ಒಂದು ಲಕ್ಷ ವರಹ ಕೊಟ್ಟಿದ್ದೇನೆ ಸಾಲ ಅಂಥೇಳಿ ಹೇಳಿದರೆ ಅವನು ಒಪ್ಪಬೇಕಾ ಇನ್ನೊಬ್ಬ ಯಾಕಂದರೆ ಅವನು ಕನಸಿನಲ್ಲಿ ಕಂಡು ತಗೊಂಡಿರೋದಿಲ್ಲ ಸಾಲ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕನಸಿನಲ್ಲಿ ನಮಗೆ ಯಾರ್ಯಾರು ತೋರ್ತಾರೋ ಕಾಣಿಸ್ತಾರೋ ಅವರೆಲ್ಲ ಕೂಡ ಕನಸನ್ನು ಅನುಭವಿಸುವುದಿಲ್ಲ ಅಲ್ಲ ನಾವು ಕಂಡ ಕನಸು ಅವ್ರಿಗೆ ಬಿದ್ದಿರುವುದಿಲ್ಲ ನಾನು ಕನಸಿನಲ್ಲಿ ನಿನ ಈಗ ನಾನು ನಿನ್ನನ್ನು ಮೊನ್ನೆ ಮದುವೆಯಲ್ಲಿ ನೋಡಿದೆ ಅಂತೇಳಿ ಹೇಳ್ತಾರೆ ಅದು ಅವರು ನೋಡಿರ್ತಾರೆ ಅಥವಾ ಅವರು ನೋಡಿಲ್ಲದೇ ಇರ್ಬೋದು ಅಂತೂ ಅಲ್ಲಿ ಬಂದಿರ್ತಾರೆ ಅವರು ಆದರೆ ಈ ಕನಸಿನಲ್ಲಿ ಒಬ್ರನ್ನು ನಾವು ಕಂಡ್ರೆ ಅವರು ಕೂಡ ಕನಸಿನಲ್ಲಿ ನಮ್ಮನ್ನು ಕಂಡಿರಬೇಕಿಲ್ಲ ಕಂಡಿರುವುದಿಲ್ಲ ಹ್ಞೂ ಅಲ್ವ ಪ್ರಶ್ನೆಗೆ ಆಗ ಪ್ರಶ್ನೆಯವರು ಹೇಳ್ತಾರೆ ಇಲ್ಲ ಅದು ಮಾತ್ರಕ್ಕೆ ಏನು ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ತಾರೆ ಹೇಗೆ ಕನಸಿನಲ್ಲಿ ನಮಗೆ ತೋರುವವರೆಲ್ಲ ನಮ್ಮ ಕನಸಿಗೇ ಸೇರಿದವರು. ನಿಜವಾಗಿ ಹಾಗೆ ಇರುವುದಿಲ್ಲವೋ ನಮ್ಮ ಕನಸಿನಲ್ಲಿ ಮಾತ್ರ ಅವರು ಇರ್ತಾರೋ ಹೇಗೆ ನಮ್ಮ ಕನಸನ್ನು ಬಿಟ್ಟು ಅವರು ನಿಜವಾಗಿ ಬೇರೆ ಇಲ್ವೋ ಹಾಗೆಯೇ ಎಚ್ಚರದಲ್ಲಿ ನಮಗೆ ತೋರುವ ಎಲ್ಲರೂ ಕೂಡ ನಮ್ಮ ಎಚ್ಚರಕ್ಕೆ ಸೇರಿದವರು ಅಂತೇಳಿ ತಿಳಿಯಬೇಕು ಅಂತ ಹೇಳ್ತಾರೆ ನೋಡಿ ಒಂದು ಒಳ್ಳೆಯ ಒಂದು ಪಾಯಿಂಟ್ ಆಗ್ತಾ ಇದ್ದಾರೆ ಅಲ್ಲಿ ಹೇಗೆ ನಮ್ಮ ಕನಸಿನಲ್ಲಿ ತೋರುವವರೆಲ್ಲ ಕೇವಲ ನಮ್ಮ ಕನಸಿಗೆ ಮಾತ್ರ ಸೀಮಿತವೋ ಆ ನಮ್ಮ ಕನಸಿನಲ್ಲಿ ತೋರತಕ್ಕಂಥವರಿಗೆ ಅವರು ಕನಸು ಕಂಡು ಅವರು ನಮ್ಮನ್ನು ಕನಸಿನಲ್ಲಿ ನೋಡಿರುವುದಿಲ್ಲ ಆ ಸಂದರ್ಭದಲ್ಲಿ ಆವತ್ತಿನ ದಿವಸ ನೋಡಬೇಕಾಗಿಲ್ಲ ಅವರು ನಾವು ಕನಸಿನಲ್ಲಿ ಅವರನ್ನು ಕಂಡರು ಕೂಡ ಹಾಗಾಗಿ ಅದು ನಮ್ಮ ಕನಸಿಗೆ ಮಾತ್ರ ಸೀಮಿತ ನಾವು ಕಂಡದ್ದು ಕನಸಿನಲ್ಲಿ ಹೇಗೆಯೋ ಅದೇ ರೀತಿ ನಮ್ಮ ಎಚ್ಚರ ಏನತಕ್ಕದ್ದನ್ನು ನಮಗೆ ಮಾತ್ರ ಸೀಮಿತ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಎಚ್ಚರದಲ್ಲಿ ಏನನ್ನು ಕಾಣ್ತಾ ಇದ್ದೇವೋ ಅದು ನಮಗೆ ಮಾತ್ರ ಸೀಮಿತ ಅಂತೇಳಿ ನಮ್ಮ ದೃಷ್ಟಿ ಅಂತೇಳಿ ಅದು ಹ್ಞೂ ಹೇಗೆ ನಮ್ಮ ಕನಸಿನಲ್ಲಿ ಕಾಣುವವರೆಲ್ಲ ಆ ಕನಸನ್ನು ಅನುಭವಿಸುತ್ತಾರೆಯೋ ಆ ಕನಸನ್ನು ಅವರೋ ಅನುಭವಿಸ್ತಾರಾ ಅಂತೇಳಿ ಹೇಳುವಂಥದ್ದು ಯುಕ್ತ ಅಲ್ಲ ಅವರು ಅನುಭವಿಸ್ತಾರೆ ಅಂತೇಳಿ ಹೇಳುವಂಥದ್ದು ಯಾಕೆ ಅವರು ಕನಸು ಕಂಡಿರೋದಿಲ್ಲ ನಾವು ಕನಸು ಕಂಡು ಅವರನ್ನು ಕನಸಿನಲ್ಲಿ ಕಂಡಿರ್ತೇವೆ ಆದರೆ ಅವರು ಕನಸು ಕಾಣಬೇಕಾಗಿಲ್ಲ ನಮ್ಮ ಅವರು ಕನಸು ಕಂಡು ನಮ್ಮನ್ನು ಆ ದಿವಸ ಕಂಡಿರುವುದಿಲ್ಲ ಹಾಗಾಗಿ ಅದು ಸರಿಯಲ್ಲ ಅಲ್ವಾ ಅವರು ಕೂಡ ನಮ್ಮ ನಮ್ಮನ್ನು ಕನಸಿನಲ್ಲಿ ಕಂಡಿರ್ಬೋದು ಅಂತೇಳಿ ಅದೇ ರೀತಿಯಲ್ಲಿ ನಮ್ಮ ಎಚ್ಚರದಲ್ಲಿ ಕಾಣುವವರೆಲ್ಲರೂ ಕೂಡ ಆ ಎಚ್ಚರವನ್ನು ಅನುಭವಿಸ್ತಾರೆ ಅಂತೇಳಿ ಹೇಳು ಹೇಳುವಂಥದ್ದು ಸರಿಯಲ್ಲ ನಾವು ಎಚ್ಚರದಲ್ಲಿ ಏನನ್ನು ಕಾಣ್ತೇವೋ ಅದನ್ನು ಇನ್ನೊಬ್ಬರು ಕೂಡ ಅದೇ ರೀತಿ ಕಾಣಬೇಕು ಅಂತೇಳಿ ನಾವು ಹೇಳುವಂಥದ್ದು ಸರಿಯಲ್ಲ ನಾವು ಕಂಡದ್ದನ್ನು ಆದ್ದರಿಂದಲೇ ಯಾರು ಎಚ್ಚರವನ್ನು ಅನುಭವಿಸ್ತಾರೋ ಅವರಿಗೆ ಮಾತ್ರ ಎಚ್ಚರವಾಗಿರುವುದು ಎಂದು ನಾವು ಮೊದಲು ಹೇಳಿದ್ದು ಅಂತೇಳಿ ಹೇಳ್ತಾರೆ ಅಂದರೆ ಎಚ್ಚರನೂ ಯಾರು ಅನುಭವಿಸ್ತಾರೆ ಅವ್ರಿಗೆ ಮಾತ್ರ ಆ ಎಚ್ಚರ ಇನ್ನೊಬ್ರಿಗೆ ನಮ್ಮ ಎಚ್ಚರ ಇರುವುದಿಲ್ಲ ನಾವು ಏನು ಎಚ್ಚರದಲ್ಲಿ ಏನನ್ನ ಒಂದು ತಿಳಿತೇವೋ ಅದು ಇನ್ನೊಬ್ಬರಿಗೆ ಆ ರೀತಿ ಕಾಣಿಸುವುದಿಲ್ಲ ಅವರು ಇನ್ನೊಂದು ರೀತಿ ತಿಳಿತಾರೆ ಒಂದು ವಿಷಯವನ್ನು ಒಂದು ವಸ್ತುವನ್ನು ಅವರ ದೃಷ್ಟಿಯೇ ಬೇರಿರುತ್ತದೆ ಯಥಾ ದೃಷ್ಟಿ ತಥಾ ಸೃಷ್ಟಿಹಿ ಅಂತೇಳಿ ಹೇಳ್ತಾರೆ ದೃಗ್ ದೃಶ್ಯ ವಿವೇಕರೆ ಮುಂದೆ ಬರ್ತದೆ ಅದರಲ್ಲಿ ನಾವು ವಿಸ್ತಾರವಾಗಿ ನೋಡೋಣ ಶಂಕರಾಚಾರ್ಯ ಏನು ಅದರ ಬಗ್ಗೆನ ಅಭಿಪ್ರಾಯ ಅಂಥೇಳಿ ಅಂದರೆ ನಾವು ಯಾವ ರೀತಿ ಕಾಣುತ್ತೇವೋ ನಮ್ಮ ದೃಷ್ಟಿ ಯಾವ ರೀತಿ ಇರ್ತದೋ ಹೊರ ಜಗತ್ತಿನ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ವಿಷಯದ ಬಗ್ಗೆ ಅದು ನಮ್ಮ ದರ್ಶನ ಅಷ್ಟೆ ಅದೇ ರೀತಿ ನಾವು ಸೃಷ್ಟಿ ಮಾಡಿಕೊಳ್ತೇವೆ ಸನ್ನಿವೇಶಗಳನ್ನು ನಾವು ಧನಾತ್ಮಕವಾಗಿ ಎಲ್ಲವನ್ನು ಕಾಣ್ತಾ ಇದ್ದರೆ ನಮಗೂ ಕೂಡ ಸನ್ನಿವೇಶಗಳು ಧನಾತ್ಮಕವಾಗಿ ಬರ್ತದೆ ನಾವು ಋಣಾತ್ಮಕವಾಗಿ ಚಿಂತಿಸ್ತಾ ಇದ್ದರೆ ನಮಗೆ ಸನ್ನಿವೇಶಗಳೆಲ್ಲ ಅದೇ ರೀತಿ ಬರ್ತದೆ ಹಾಗಾಗಿ ಯಥಾ ದೃಷ್ಟಿ ತಥಾ ಸೃಷ್ಟಿಹಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ವಿಚಾರವನ್ನು ನಾವು ನಾಳೆ ದಿವಸ ನೋಡೋಣ ಅಂದರೆ ಬಹಳ ಮಾರ್ಮಿಕವಾದ ವಿಚಾರ ಗಹನವಾದ ವಿಚಾರ ಸ್ವಾಮೀಜಿಯವರು ಸಜ್ಜಾನಂದ ಸವಾಮೀಜಿಯವರು ಹೇಳ್ತಾ ಇದ್ದಾರೆ ಅವಸ್ಥಾತ್ರಯದ ಬಗ್ಗೆ ಅಂದರೆ ನಮ್ಮ ಎಚ್ಚರದಲ್ಲಿ ನಾವು ಏನನ್ನು ಕಾಣ್ತೇವೆಯೋ ಅದನ್ನೇ ಇನ್ನೊಬ್ಬರು ಕೂಡ ಅವರ ಎಚ್ಚರದಲ್ಲಿ ಅದನ್ನೇ ಅವರು ಕಾಣಬೇಕಾಗಿಲ್ಲ ಅಂಥೇಳಿ ಅಂದರೆ ಉದಾಹರಣೆಗೆ ಈಗ ನಾವು ವೇದಾಂತದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ ಅಂಥೇಳಿ ಇನ್ನೊಬ್ರಿಗೆ ಆ ರೀತಿಯ ದೃಷ್ಟಿ ಬರಬೇಕು ಅಂತಿಲ್ಲ ಅವರು ಎಚ್ಚರದಲ್ಲೇ ಇದ್ದಾರೆ ನಾವು ಎಚ್ಚರದಲ್ಲೇ ಇದ್ದೇವೆ ಅವರು ಇದನ್ನು ಒಪ್ಪಬೇಕಾಗಿಲ್ಲ ಅಂದರೆ ಅವರ ಎಚ್ಚರದ ಸ್ಥಿತಿಯ ದೃಷ್ಟಿಯೇ ಬೇರೆ ನಮ್ಮ ದೃಷ್ಟಿಯೇ ಬೇರೆ ಇರ್ತದೆ ಹಾಗಾಗಿ ಆ ಎಚ್ಚರ ಏನತಕ್ಕಂಥದ್ದು ಕೂಡ ಎಲ್ರಿಗೂ ಒಂದೇ ಅಲ್ಲ ಹೇಗೆ ಕನಸು ಒಂದೇ ಅಲ್ಲವೋ ಎಲ್ಲರಿಗೆ ಅದೇ ರೀತಿಯಲ್ಲಿ ಎಚ್ಚರವೂ ಕೂಡ ಅವರವರ ಎಚ್ಚರ ಅವರವರಿಗೆ ಅವರವರ ದೃಷ್ಟಿ ಅವರವರಿಗೆ ಅವರವರ ಸೃಷ್ಟಿ ಅವರವರದ್ದು ಅವರವರ ಸನ್ನಿವೇಶಗಳು ಅವರವ್ರಿಗೆ ಅವರವರಿಗೆ ಅಂತೇಳಿ ಹೇಳ್ತಕ್ಕಂಥ ವಿಚಾರವನ್ನು ಇವತ್ತು ನಾವು ನೋಡಿದ್ದೇವೆ ಮುಂದಿನ ವಿಚಾರವನ್ನು ನಾಳೆ ದಿವಸ ನೋಡೋಣ ಹರೇ ಶ್ರೀ ಶಂಕರ ಶ್ರೀ ಸಚ್ಚಿದಾನಂದ ಓಂ ತತ್ಸತ್